ಎಂಎ ರಾಮಾನುಜ ಎಂಗಾರ್ಯರು ಹರಸಿಂಗಾಚಾರ್ಯರು ಎಸ್ಜಿ ನರಸಿಂಹಾಚಾರ್ಯರ ಹೆಸರು ನೆನಪಿಗೆ ಬಂದಾಗ ಗೂಡಿ ಬರುವ ಹೆಸರು ಮಂಡ್ಯಂ ಆಜಿ ರಾಮಾನುಜ ಎಂಗಾರ್ಯರದು ಎಸ್ಜಿಎನ್ ಆರ್ಎನ್ ಎಂಎಆರ್ ಈ ಮೂವರು ಒಂದು ಗೋಷ್ಠಿ ಎಲ್ಲರೂ ಬಂಧುಗಳು ಮತ್ತು ಎಲ್ಲರೂ ಪ್ರಾಚೀನ ಕನ್ನಡ ಸಾಹಿತ್ಯದ ವಿಷಯದಲ್ಲಿ ಅಭಿಮಾನದಿಂದ ದುಡಿದವರು ರಾಮಾನುಜ ಇಂಗಾರ್ಯರು ಸಾವಿರದ ಎಂಟುನೂರ ಮೈಸೂರಿನಲ್ಲಿ ವೆಸ್ಟ್ಲಿಯನ್ ಮಿಷನ್ ಸ್ಕೂಲ್ನಲ್ಲಿ ಬಹುಕಾಲ ಉಪಾಧ್ಯಾಯರಾಗಿದ್ದರು ಕೆಲವು ಕಾಲ ಸರ್ಕಾರದ ವಿದ್ಯಾ ಇಲಾಖೆಯಲ್ಲಿಯೂ ಕೆಲಸ ಮಾಡಿದರು ರಾಮಾನುಜಯಂಗಾರಿಯರು ಮಾಡಿದ ಮುಖ್ಯ ಕಾರ್ಯವೆಂದರೆ ಕರ್ನಾಟಕ ಕಾವ್ಯಮಂಜಾರಿಯ ಸಂಪಾದನೆ ಗ್ರಂಥ ಶೋಧನೆ ಪುರಸತ್ವ ದೊರೆತಾಗಲೆಲ್ಲ ರಾಮಾನುಜಹಿಂಗಾರ್ಯರು ಹಳೆಗನ್ನಡ ಗ್ರಂಥ ಭಂಡಾರಗಳಿದ್ದ ಕಡೆ ಸಂಚಾರ ಮಾಡಿ ಹಳೆಯ ತಾಳೆಯೋಲೆಯ ಗ್ರಂಥಗಳನ್ನು ಸಂಪಾದಿಸಿ ಅವುಗಳನ್ನು ವ್ಯಾಸಂಗ ಮಾಡಿ ಅಚ್ಚಿಗೆ ಸಿದ್ಧಪಡಿಸುತ್ತಿದ್ದರು ಇದು ಎಷ್ಟು ಕಷ್ಟದ ಕೆಲಸ ಎಂಚ ಎಂಥ ರೇಜೆಯ ಕೆಲಸ ಎಂಬುದನ್ನು ಅನುಭವವುಳ್ಳವರು ಮಾತ್ರವೇ ಬಳ್ಳರು ಹಳೆಯ ತಾಳೆ ತಾಳೆಯೊಲೆಗಳು ಒಣಗಿದ ಆಗಿರುತ್ತವೆ. ಮುಟ್ಟಿದರೆ ಮುರಿದು ಹೋಗುವಂತ ಮುರಿದು ಹೋಗುವ ಹಾಗಿರುತ್ತವೆ ಅವುಗಳನ್ನು ನಾಜೂಕಿನಿಂದ ಬಿಡಿಸಿ ಬೇರೆ ಮಾಡಬೇಕು ಆಮೇಲೆ ಅವುಗಳನ್ನೋದುವ ಕೆಲಸ ಪತ್ರಕ್ಕೆ ಸೊಪ್ಪಿನ ರಸವನ್ನು ಸವರಬೇಕು ಆಗ ಅಕ್ಷರಗಳು ಕರಿಯ ರೇಖೆಗಳಲ್ಲಿ ಎದ್ದು ಕಾಣುತ್ತವೆ ಆಮೇಲೆ ಮೋಡಿ ಅಕ್ಷರಗಳ ಸರಪಣಿಯನ್ನು ಬಿಡಿಸುವ ಕಷ್ಟ ಈ ಬಹಳ ದೊಡ್ಡದು ಈ ಕಾಲದ ಜನರಿಗೆ ಅರ್ಥವಾಗುವುದಿಲ್ಲ ತಾಳೆ ತಾಳೆಯೊಲೆಯ ಪತ್ರದಲ್ಲಿ ಪದ್ಯಗಳನ್ನು ಪಾದಪಾದಗಳಾಗಿ ಬಿಡಿಸಿರುವುದಿಲ್ಲ ಪದ್ಯಗಳನ್ನೇ ಒಂದರಿಂದೊಂದನ್ನು ಬಿಡಿಸಿರುವುದಿಲ್ಲ ಗ್ರಂಥವೆಲ್ಲ ಒಂದೇ ವಾಕ್ಯವೆಂಬಂತೆ ಮೊದಲ ಮೊದಲ ಮಾತಿನಿಂದ ಕಡೆಯ ಮಾತಿನವರೆಗೂ ಒಂದೇ ಸರಪಣಿಯಾಗಿ ಬಿಗಿದಿರುತ್ತದೆ ಒಂದು ತಾಳೆಯೋಲೆಯ ಒಂದು ಕಡೆಯ ಬರಹವನ್ನು ಓದಲು ಅರ್ಧ ದಿವಸ ಹಿಡಿಸಿದರೂ ಹೆಚ್ಚಲ್ಲ ಶ್ರಮದ ಕೆಲಸವನ್ನು ನಿರ್ವಹಿಸಿದರು ರಾಮಾನುಜ ಇಂಗಾರ್ಯರು ಬರೀ ಪಾಂಡಿತ್ಯ ಈ ಕೆಲಸಕ್ಕೆ ಸರದು ಅದರ ಜೊತೆಗೆ ಉತ್ಸಾಹವು ತಾಳ್ಮೆಯು ಸಹನೆಯು ಅಸಾಮಾನ್ಯವಾದಷ್ಟು ಸೇರಿರಬೇಕು ಅಚ್ಚಿಗೆ ಮೂಲ ಸಿದ್ಧಪಡಿಸುವುದು ಹೊಸದಾಗಿ ಗ್ರಂಥವನ್ನು ರಚಿಸುವುದಕ್ಕಿಂತ ಹೆಚ್ಚಿನ ಶ್ರಮವಿದ್ದಿರಬೇಕೆಂದು ನನಗನಿಸುತ್ತದೆ ಈ ವ್ಯವಸಾಯದ ಕಷ್ಟದ ಜೊತೆಗೆ ಹಣವನ್ನು ಕಷ್ಟಾ ಕಷ್ಟ ಮಿಲಿಾದದ್ದಾಗಿರಬೇಕು ಈಗ ಏಕೀಕೃತ ಕರ್ನಾಟಕವಾದ ಮೇಲೆ ಕನ್ನಡ ಕಾವ್ಯಗಳಿಗೆ ಎಷ್ಟು ಮಟ್ಟಿನ ಪ್ರೋತ್ಸಾಹವಿದೆ ಎಂಬುದನ್ನು ಬಲ್ಲವರು ಆಗ ಅರವತ್ತು ವರ್ಷಗಳ ಹಿಂದೆ ಎಷ್ಟು ಮಟ್ಟಿನ ಮಹಾಜನ ಪ್ರೋತ್ಸಾಹ ವಿತ್ತೆಂಬುದನ್ನು ಊಹಿಸಬಲ್ಲರು ಉತ್ಸಾಹ ಗುಂದದೆ ಕರ್ನಾಟಕ ಕಾವ್ಯ ಮಂಜರಿಯನ್ನು ಎಂಎ ರಾಮಾನುಜಯಂಗಾರ್ಯರು ಅಷ್ಟು ದೀರ್ಘಕಾಲ ನಡೆಸಿಕೊಂಡು ಬಂದದ್ದು ಎಂಥ ಮಹಾತ್ಯಾಗದ ಕೆಲಸವೆಂಬುದನ್ನು ಚಿಂತಿಸಿದರೆ ಆಶ್ಚರ್ಯವಾಗುತ್ತದೆ ಹೀಗೆ ಪಟ್ಟ ದ್ರವ್ಯ ನಷ್ಟವು ನಿಷ್ಫಲ ಪ್ರಯಾಸವು ಸಾಲದೆಂಬಂತೆ ರಾಮಾನುಜಯಂಗಾರ್ಯರು ಅಂಥ ಹೊರೆ ಇನ್ನೊಂದನ್ನು ಹೊತ್ತುಕೊಂಡರು ಇದು ಕರ್ನಾಟಕ ಕಾವ್ಯ ಕಲಾನಿಧಿ ಇದರಲ್ಲಿ ಪ್ರಾಚೀನ ಕಾವ್ಯಗಳ ಜೊತೆಗೆ ಕೆಲವು ನವೀನ ಕೃತಿಗಳು ಬಂದವು ಕರ್ನಾಟಕ ಕಾವ್ಯ ಕಲಾನಿಧಿ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 ಮಲ್ಲಿನಾಥಪುರಾಣ ನೇಮಿಚಂದ್ರನ ಲೀಲಾವತಿ ಹರಿಹರನ ಗಿರಿಜಾ ಕಲ್ಯಾಣ ಜನ್ನನ ಯಶೋಧರ ಚರಿತೆ ಆಂಡಯ್ಯನ ಕಬ್ಬಿಗರಗಾವ ಚೌಂಡರಾಯನ ಅಭಿನವ ದಶಕುಮಾರ ಚರಿತೆ ಇವೇ ಮೊದಲಾದ ಕಾವ್ಯ ಗ್ರಂಥಗಳು ರಾಘವಾಂಘನ ಹರಿಶ್ಚಂದ್ರ ಕಾವ್ಯ ಕನಕದಾಸರ ನಡಚರಿತ್ರೆ ಮಹಾಲಕ್ಷ್ಮಿಯ ರಾಮಪಟ್ಟಾಭಿಷೇಕ ಇತ್ಯಾದಿ ಷಟ್ಪದಿ ಗ್ರಂಥಗಳು ಮುದ್ದಣ್ಣನ ರಾಮ ರಾಮಾಶ್ವಮೇದ ಮೊದಲಾದ ಗದ್ಯಗ್ರಂಥಗಳು ಕಾವ್ಯಕಲಾನಿಧಿಯಲ್ಲಿ ಪ್ರಕಟವಾದವು ಇವಲ್ಲದೆ ಉದಯಾದಿತ್ಯಾಲಂಕಾರ ನಾಗವರ್ಮನ ಚಂದೋಂಬುದಿ ಮೊದಲಾದ ಲಕ್ಷಣ ಗ್ರಂಥಗಳನ್ನು ಶಬ್ದಸಾರ ನಿಘಂಟು ಚತುರಾಸ್ಯ ನಿಘಂಟು ಮೊದಲಾದ ನಿಘಂಟುಗಳನ್ನು ಅಪ್ರತಿಮ ವೀರಚರಿತವೆಂಬ ಅಲಂಕಾರ ಗ್ರಂಥವನ್ನು ರಾಮಾನುಜಯಂಗಾರ್ಯರು ಪ್ರಕಾಶಪಡಿಸಿದರು ವೇದಾಂತ ವಿಕಾಸ್ ವಿವೇಕಸಾರವೆಂಬ ಅದ್ವೈತ ಗ್ರಂಥವು ಚಿಕ್ಕದೇವರಾಯ ಭಿನ್ನಪಂ ಎಂಬ ವಿಶಿಷ್ಟಾದ್ವೈತ ಗ್ರಂಥವು ಅದೇ ಗ್ರಂಥಮಾಲೆಯಲ್ಲಿ ಹೊರಬಂದವು ಎಂಎ ರಾಮಾನುಜಯಂಗಾರ್ಯರವರೇ ರಚಿಸಿದ ಪ್ರಬಂಧ ಮಂಜರಿಯು ಕವಿಸಮಯಂ ಎಂಬ ರಸಬೋಧಕ ವಿಮರ್ಶೆಯು ಹಲವಾರು ನಾಟಕಗಳ ಗದ್ಯಾನುವಾದಗಳು ಕಾವ್ಯ ಕಲಾನಿಧಿಯಲ್ಲಿ ಸೇರಿವೆ ಬಾಬಾರವರ ಪ್ರೋತ್ಸಾಹ ಆಗಿನ ವಿದ್ಯಾ ಇಲಾಖೆಯಲ್ಲಿ ಗಣ ಗುಣಗ್ರಹಣಶೀಲರು ಉದಾರಿಗಳು ಅಧಿಕಾರಸ್ಥರಾಗಿದ್ದರು ಅವರಿಗೆಲ್ಲ ಯಜಮಾನರಾಗಿದ್ದವರು ಎಚ್ ಜೆ ಬಾಬಾರವರು ಬಾಬಾರವರನ್ನು ಕುರಿತು ಒಂದು ಅತಿಷೇಧ ಮಾತನ್ನು ಬರೆಯಬೇಕೆಂದೆನಿಸಿದ್ದೆ ಇವರು ಹದಿನೆಂಟನೇ ವಯಸ್ಸಿನ ವೇಳೆಗೆ ಎಂಎ ಪದವಿಯನ್ನು ಸಂಪಾದಿಸಿ ವಿದ್ವಾಂಸರೆಂದು ಹೆಸರು ಗಳಿಸಿದ್ದರು ಅವರು ಪಾರಸಿ ಜನಾಂಗದವರು ಜಗತ್ಪ್ರಸಿದ್ದರಾದ ಜಂಶೆಡ್ಜಿ ತಾತಾರ ಅವರಿಗೆ ಸಮೀಪ ಬಂಧುಗಳು ಇವರನ್ನು ಮೈಸೂರಿಗೆ ಕರೆತಂದ ಕೀರ್ತಿ ಸರ್ಕೆ ಕೆ ಶೇಷಾದ್ರಯ್ಯರ್ ಅವರಿಗೆ ಸೆಲತಕ್ಕದ್ದು ಇವರು ಮೊದಲು ಮೈಸೂರಿನಲ್ಲಿರುವ ಮಹಾರಾಜ ಕಾಲೇಜಿನ ಅಧ್ಯಾಪಕರಾಗಿಯೂ ಅಧ್ಯಕ್ಷರಾಗಿಯೂ ಇದ್ದರು ಇವರನ್ನು ವಿದ್ಯಾ ಇಲಾಖೆಗೆ ಮುಖ್ಯಸ್ಥರನ್ನಾಗಿ ಮಾಡಿದ ಮೇಲೆ ಸಂಸ್ಥಾನದ ನಾನಾ ಭಾಗಗಳಲ್ಲಿ ಸಂಚಾರ ಮಾಡಿ ಕನ್ನಡದಲ್ಲಿ ಮಾತನಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದರು ಇವರ ದೇಶ ಸಂಚಾರ ಬಹುಮಟ್ಟಿಗೆ ಬೈಸಿಕಲ್ಲಿನ ಮೇಲೆ ನಮ್ಮ ದೇಶಕ್ಕೆ ಬಂದ ಮೊದಮೊದಲಿನ ಬೈಸಿಕಲ್ಲುಗಳಲ್ಲಿ ಇವರು ಉಪಯೋಗಿಸುತ್ತಿದ್ದದ್ದು ಒಂದು ಇವರು ಮುಳಬಾಗಿಲಿಗೆ ಬಂದಿದ್ದರು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 ಸಹಾಯ ದ್ರವ್ಯ ಕೊಡುತ್ತಿತ್ತು ಆ ಕಾಲದ ಇನ್ಸ್ಪೆಕ್ಟರು ಆ ಪಾಠಶಾಲೆಯನ್ನು ತಡಿಕೆ ಮಾಡಿ ಅದು ತೃಪ್ತಿಕರವಾಗಿ ಕೆಲಸ ನಡೆಸುತ್ತಿಲ್ಲವೆಂದು ಅದಕ್ಕೆ ಸಲ್ಲುತ್ತಿದ್ದ ಸಹಾಯ ದ್ರವ್ಯವನ್ನು ರದ್ದು ಮಾಡಬಹುದೆಂದು ಶಿಫಾರಸು ಮಾಡಿದರು ಇದನ್ನು ಬಾಬಾರವರು ಸರಕಾರಕ್ಕೆ ಕಳಿಸುವ ಸಮಯದಲ್ಲಿ ಅದರ ಮೇಲೆ ತಾವು ಒಂದು ಟೀಕ್ ಟೀಕನ್ನು ಬರೆದರು ಸಹಾಯ ದ್ರವ್ಯವನ್ನು ಅವರ ಶಿಫಾರಸು ಆ ಟೀಕು ಸ್ವಾರಸ್ಯವುಳ್ಳ ಹೀಗೆ ಇನ್ಸ್ಪೆಕ್ಟರು ಪಾಠಶಾಲೆಯಲ್ಲಿ ವೇಳಾನಿಯಮವಿಲ್ಲವೆಂದು ದೂರು ಮಾಡಿದ್ದಾರೆ ಆದರೆ ಸರಕಾರದವರು ಈ ಪಾಠಶಾಲೆಗೆ ಗಡಿಯಾರಗಳನ್ನು ಕೊಟ್ಟಿಲ್ಲ ಹಳ್ಳಿಗರು ಮಾಮೂಲಿನಂತೆ ವೇಳೆ ಇಟ್ಟುಕೊಂಡಿದ್ದಾರೆ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳಲ್ಲದ ಇತರರು ಯಾರೋ ಯಾರೋ ಇರುತ್ತಾರಂತೆ ಇರಲಿ ಆ ಇತರರಿಗೂ ಒಂದೆರಡು ಸಂಸ್ಕೃತ ಶಬ್ದ ಕಿವಿಯ ಮೇಲೆ ಬಿದ್ದರೆ ಅದು ಅವರಿಗೆ ಲಾಭವಲ್ಲದೆ ನಷ್ಟವೇನೂ ಅಲ್ಲ ಅದೂ ಒಂದು ಬಗೆಯ ವಿದ್ಯಾಪ್ರಚಾರವೇ ಶಾಸ್ತ್ರಿಗಳು ಮಧ್ಯಾಹ್ನ ಎರಡು ಗಂಟೆಯಾದರೂ ಪಾಠ ಹೇಳುತ್ತಲೇ ಇರುತ್ತಾರಂತೆ ಹಾಗಿದ್ದರೆ ಒಳ್ಳೆಯದೇ ಆಯಿತಲ್ಲ ಅವರು ವೈದಿಕ ಬ್ರಾಹ್ಮಣರು ಹವ್ಯ ಕವ್ಯ ಕರ್ಮಗಳನ್ನಿಟ್ಟುಕೊಂಡಿದ್ದಾರೆ ಆ ಕರ್ತವ್ಯ ಹೆಚ್ಚಾದಾಗ ಪಾಠವನ್ನು ಸಂಕೋಚ ಮಾಡುವುದಕ್ಕೂ ವಿಡುವಾಗಿದ್ದಾಗ ಪಾಠ ಬೆಳೆಸುವುದಕ್ಕೂ ಸರಿಹೋಯಿತು ಈ ದೇಶದಲ್ಲಿ ವಿದ್ಯಾಪ್ರಚಾರ ನಡೆಯಬೇಕೆಂದು ಸರ್ಕಾರಕ್ಕೆ ಅಪೇಕ್ಷೆ ಇದ್ದಲ್ಲಿ ನಾವು ವೈದಿಕ ಬ್ರಾಹ್ಮಣರನ್ನು ತುಂಬಾ ಕಟ್ಟುನಿಟ್ಟಿನಿಂದ ನೋಡಲಾಗದು ಒಟ್ಟಿನಲ್ಲಿ ಅವರು ನಾಲ್ಕು ಮಂದಿಯನ್ನು ತಯಾರು ಮಾಡುತ್ತಿದ್ದಾರೆಯೇ ಊರಿನ ಜನ ಅವರ ಕೆಲಸದ ವಿಷಯದಲ್ಲಿ ಆಧಾರವಿಟ್ಟುಕೊಂಡಿದ್ದಾರೆಯೇ ಇಷ್ಟೇ ನಮಗಿರುವ ಪ್ರಶ್ನೆ ಈ ಎರಡು ಪ್ರಶ್ನೆಗಳಿಗೂ ಪ್ರಸಕ್ತ ಪಾಠಶಾಲೆಯ ವಿಷಯದಲ್ಲಿ ಬಂದಿರುವ ಉತ್ತರ ಸಮಾಧಾನಕರವಾಗಿದೆ ಆದ್ದರಿಂದ ಸಹಾಯ ದ್ರವ್ಯ ಸುಮಾರು ಸಾವಿರದ ಇಸವಿ ಹೆಜ್ಜೆ ಬಾಬಾರವರು ಯಾವುದೋ ಕಾರಣದಿಂದ ಬಹುಶಃ ತಾತಾ ವಿಜ್ಞಾನ ಮಂದಿರದ ಕಾರ್ಯಕೋಸ್ಕರ ಬೆಂಗಳೂರಿಗೆ ದಯಮಾಡಿ ವೆಸ್ಟೆನ್ ಹೋಟೆಲಿನಲ್ಲಿ ಇಳಿದುಕೊಂಡಿದ್ದರು ಈ ಸಂದರ್ಭ ಪ್ರೊಫೆಸರ್ ವೆಂಕಟನಾರಾಯಣಪ್ಪನವರಿಗೆ ಹೇಗೋ ತಿಳಿದು ಬಂತು ಅವರು ಉತ್ಸಾಹ ಆ ಸುಮಾರಿನಲ್ಲಿ ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಕರ್ನಾ ಸಂಗವು ಒಂದು ಗ್ರಂಥವನ್ನು ಪ್ರಕಾಶಪಡಿಸುವುದರಲಿತ್ತು ವೆಂಕಟನಾರಾಯಣಪ್ಪನವರು ಸಂಘದ ಅಧ್ಯಕ್ಷರು ಸಂಘವು ಪ್ರಕಟಿಸಿ ಪ್ರಕಟಿಸಲಿದ್ದ ಗ್ರಂಥದ ಮೊಟ್ಟ ಮೊದಲನೆಯ ಪ್ರತಿಯನ್ನು ಬಾಬಾ ಸಾಹೇಬರವರಿಗೆ ಸಮರ್ಪಿಸತಕ್ಕದ್ದೆಂದು ವೆಂಕಟನಾರಾಯಣಪ್ಪನವರ ಯೋಚನೆ ಅದನ್ನು ಇತರರು ಅನುಮೋದಿಸಿದ್ದು ಸ್ವಾಭಾವಿಕತಾನೆ ಅದರಂತೆ ವೆಂಕಟನಾರಾಯಣಪ್ಪನವರು ವೆಂಕಣ್ಣಯ್ಯನವರು ವಾಸುದೇವಯ್ಯನವರು ನಾನು ವೆಸ್ಟ್ ಹೋಟೆಲಿಗೆ ಹೋದೆವು ಆಗ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 ಬಾಬಾರವರು ಕೊಟ್ಟ ಪ್ರೋತ್ಸಾಹದಿಂದ ಕಾವ್ಯ ಮಂಜರಿ ಕಾವ್ಯ ಕಲಾನಿಧಿ ಪತ್ರಿಕೆಗಳು ಕೆಲವು ವರ್ಷ ನಡೆಯುದು ಸಾಧ್ಯವಾಯಿತು ರಾಮಾನುಜ ಅಯಂಗಾರ್ಯರನ್ನು ನಾನು ಮೊದಲು ಕಂಡಾಗ ಅವರು ವೃದ್ಧರಾಗಿದ್ದರು ಮೇಲುಗೋಟೆಯ ಶ್ರೀ ತಿರುನಾರಾಯಣ ಸ್ವಾಮಿಯ ಸೇವೆಗಾಗಿ ಅಲ್ಲಿಗೆ ಬಂದಿದ್ದರು ನಾನು ಪ್ರವರ ಹೇಳಿಕೊಂಡ ಮೇಲೆ ತುಂಬಾ ಸ್ನೇಹವಾತ್ಸಲ್ಯದಿಂದ ಮಾತನಾಡಿದರು ಅವರ ಸ್ವಂತ ರಚನೆಗಳಲ್ಲಿ ಎರಡನ್ನು ನಾನು ನೋಡಿದ್ದೇನೆ ಒಂದು ಕವು ಕವಿ ಸಮಯ ಎರಡನೆಯದು ಪ್ರಬಂಧ ಮಂಜರಿ ಈ ಎರಡೂ ಅವರ ಕಾವ್ಯ ಆ ಮರ್ಮಜ್ಞಾನಕ್ಕೂ ಭಾಷಾಪಟುತ್ವಕ್ಕೂ ವಿಷಯ ಶೋಧನಾಶೀಲತೆಗೂ ನಿದರ್ಶನಗಳಾಗಿವೆ ಕನ್ನಡ ದೇಶದ ವಿದ್ಯಾಧಿಕಾರಿ ಪ್ರಪಂಚದಲ್ಲಿಯೂ ವಾಚಕ ವರ್ಗದಲ್ಲಿಯೂ ಗುಣಪರಾಶ್ಮಶನವಿದ್ದರೆ ಆ ಗ್ರಂಥಗಳು ನಾಲ್ಕಾರು ಬಾರಿ ಪುನರ್ಮು ಅಳಸಿಂಗಾಚಾರ್ಯರು ಇದೇ ವರ್ಗಕ್ಕೆ ಸೇರಿದ ಮತ್ತೊಬ್ಬ ಕನ್ನಡ ಸಾಹಿತಿಗಳು ದೇವ ಅಳಸಿಂಗಾಚಾರ್ಯರು ಇವರು ಬರೆದ ಚೆಲ್ವನಾರಾಯಣ ಶತಕಂ ಎಂಬ ಪದ್ಯ ಗ್ರಂಥವು ನನಗೆ ತುಂಬಾ ಪ್ರಿಯವಾದದ್ದು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 ಕಾವ್ಯೋಪಾಸನೆ ಇವೆಲ್ಲ ಅವರ ನಡೆನುಡಿಗಳಲ್ಲಿ ಎದ್ದು ಕಾಣುತ್ತಿದ್ದವು ಆಚಾರ್ಯರ ಸ್ವಪ್ನವಾಸೋದತ್ತ ಪಂಚರಾತ್ರಗಳ ಅನುವಾದಗಳು ಅವರ ಕಾವ್ಯ ರಸಜ್ಞತೆಯನ್ನು ಎತ್ತಿ ತೋರಿಸುತ್ತವೆ ಅವರು ಮೊದಲು ಮೈಸೂರಿನಲ್ಲಿ ಉಪಾಧ್ಯಾಯರಾಗಿದ್ದರು ಅಲ್ಲಿಂದ ಮದರಾಸಿಗೆ ತೆರಳಿದ ಬಳಿಕ ಅಲ್ಲಿಯ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಪಂಡಿತರಾಗಿದ್ದರು ಆಗ ಅವರು ಕನ್ನಡ ಸಾಹಿತ್ಯಕ್ಕೂ ಕನ್ನಡ ಜನತೆಗೂ ಒಂದು ಮಹೋಪಕಾರವನ್ನು ಮಾಡುವದು ಸಾಧ್ಯವಾಯಿತು ಶ್ರೀಮದ್ ರಾಮಾಯಣ ಶ್ರೀಮದ್ ಮಹಾಭಾರತ ಶ್ರೀಮದ್ ಭಾಗವತ ಸಂಸ್ಕೃತ ಸಾಹಿತ್ಯ ಭಂಡಾರದ ಈ ಪ್ರಸಿದ್ಧ ರತ್ನತ್ರಯವನ್ನು ಅರಸಿಂಗಾಚಾರ್ಯರು ಕನ್ನಡಕ್ಕೆ ಪರಿವರ್ತನೆ ಮಾಡಿಕೊಟ್ಟಿದ್ದಾರೆ ಅವರ ಭಾಷಾಂತರವು ಪ್ರಮಾಣಭೂತವಾದದ್ದು ಗ್ರಂಥ ಶೈಲಿ ಪಂಡಿತರ ಸಮ್ಮತವಾದದ್ದಾಗಿ ವಿಷಯದ ಗಾಂಭೀರ್ಯಕ್ಕೆ ತಕ್ಕಂತಿದೆ ಕನ್ನಡದಲ್ಲಿ ವಚನ ರೂಪದ ರಾಮಾಯಣ ಭಾರತ ಭಾಗವತಗಳು ಜನರಿಗೆ ದೊರೆಯದೇ ಇದ್ದ ಕಾಲದಲ್ಲಿ ಹರಸಿಂಗಾಚಾರ್ಯರ ಭಾಷಾಂತರಗಳು ಪ್ರಕಟವಾದದ್ದರಿಂದ ಜನಕ್ಕೆ ಒಂದು ನಿಧಿ ದೊರಕಿದಂತಾಯಿತು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 ವ್ಯಾಕರಣಾದಿಶಾಸ್ತ್ರ ಪಾಂಡಿತ್ಯದಲ್ಲಿಯೂ ಇಬ್ಬರಿಗೂ ವ್ಯತ್ಯಾಸವಿತ್ತು ಆದರೆ ನರಸಿಂಹಾಚಾರ್ಯರು ಈ ವ್ಯತ್ಯಾಸಗಳನ್ನು ನೆನಪಿನಲ್ಲಿರಿಸಿಕೊಂಡಿದ್ದಂತೆ ಒಂದು ಕ್ಷಣ ಮಾತ್ರವೂ ಎಂದು ಯಾರಿಗೂ ತೋರಿರಲಿಲ್ಲ ಸಮಾನಂದರಂತೆಯೇ ಇದ್ದರು ಎಸ್ ನರಸಿಂಹಾಚಾರ್ಯರು ಎಂಎ ರಾಮಾನುಜ ರಾ ನರಸಿಂಹಾಚಾರ್ಯರು ದೇ ಅರಸಿಂಗಾಚಾರ್ಯರು ಇವರುಗಳ ಮನೆ ತಮಿಳು ಅವರು ಮಂಡ್ಯಂ ಶ್ರೀ ವೈಷ್ಣವ ಬ್ರಾಹ್ಮಣ ಪಂಗಡದವರು ಚ ವಾಸುದೇವಯ್ಯನವರು ಎಚ್ವಿ ನಂಜುಂಡಯ್ಯನವರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಟಿ ಎಸ್ ವೆಂಕಟಯ್ಯನವರು ಇವರುಗಳ ಮನೆಮಾತು ಮಾತು ತೆಲುಗು ವಾಸುದೇವಯ್ಯನವರನ್ನು ಕುರಿತು ನಾನು ಬೇರೆಕಡೆ ಕಡೆ ಒಂದೆರಡು ಸಲ ಪ್ರಸ್ತಾವ ಮಾಡಿದ್ದೇನೆ ಆದರೂ ಅವರನ್ನು ಕುರಿತು ತಕ್ಕಷ್ಟು ಹೇಳಿದ್ದೇನೆಂದು ನನಗನ್ನಿಸಿಲ್ಲ ಅವರ ಮಹಿಮೆ ಅಷ್ಟು ಘರವಾದದ್ದು ಮತ್ತು ಬಹುಮುಖ್ಯವಾದದ್ದು ವ್ಯಕ್ತಿ ಜೀವನ ಕಲಾಕೃತಿ ಒಂದು ಕಲಾಕೃತಿಗೂ ಅದರ ಕತನಿಗೂ ಆಂತರಂಗಿಕವಾದ ಕಾರ್ಯಕಾರಣ ಸಂಬಂಧ ಉಂಟೆ ಈ ವಿಚಾರದಲ್ಲಿ ವಿಫುಲವಾಗಿ ಚರ್ಚೆ ನಡೆದಿದೆ ಕಲಾಕರ್ತನ ಜೀವನ ಇಂತಹದ್ದಾದರೆ ನಮಗೇನು ಅವನು ಕೊಳಕನಾಗಲಿ ಕುಡುಕನಾಗಲಿ ಕೆಟ್ಟವನಾಗಲಿ ಕುಳಗೇಡಿಯಾಗಲಿ ಅದು ನಮಗೆ ಪ್ರಸಕ್ತವಾದ ವಿಷಯವಲ್ಲ ನಮಗೆ ಪ್ರಸಕ್ತವಾಗಿರತಕ್ಕದ್ದು ಅವನ ಕೃತಿ ಅವನ ಕೃತಿ ನಮಗೆ ಮೆಚ್ಚುಗೆಯಾದರೆ ಅವನ ಅಂತರ್ಗೃಹ ಜೀವನವನ್ನು ನಾವು ಗಳಿಸಬೇಕಾಗಿಲ್ಲ ಹೀಗೆಂಬುದು ಒಂದು ವಾದ ಇದಕ್ಕೆ ಪ್ರತಿಯಾದದ್ದು ಇನ್ನೊಂದು ವಾದ ಚಿತ್ರ ಚೆನ್ನಾಗಿ ಬರೆದರೇನು ಹಾಡು ಚೆನ್ನಾಗಿ ಹಾಡಿದರೇನು ಪ್ರತಿಯೊ ಸ್ವಾರಸ್ಯ ಉಳ್ಳದಾದರೇನು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 ಲೇಖಕಲ ರೇಖಕರ ಅಂತರಂಗ ಧ್ಯೇಯಗಳು ತತ್ವನಿಷ್ಠೆಗೂಗಳು ಅವರ ಗ್ರಂಥಗಳಲ್ಲಿ ಹೊರಹೊಮ್ಮಿರುತ್ತವೆ ಆರ್ಯಕೀರ್ತಿ ಆರ್ಯಕೀರ್ತಿ ಗ್ರಂಥ ಮೊದಲು ಪ್ರಕಟವಾದದ್ದು ನನ್ನ ಬಾಲ್ಯಕ್ಕೆ ಹಿಂದೆಯೇ ಎಂದು ತೋರುತ್ತದೆ ಮೊದಲ ಸಾರಿ ಓದಿದವರ ಮನಸ್ಸಿನ ಮೇಲೆ ಅದರ ವಾಕ್ಯ ಪ್ರಭಾವವು ಒಂದು ಅದ್ಭುತವೆಂದು ತೋರಿರಬೇಕು ಬಹುಮಂದಿ ಆ ಶೈಲಿಗೆ ಮನೆ ಅದನ್ನು ಅನುಕರಿಸಲು ಪ್ರಯತ್ನ ಮಾಡಿದರು ನಾನು ಕೆಲವು ವರ್ಷಗಳ ಕಾಲ ವಿದ್ಯಾ ಪಂಡಿತ ಪರೀಕ್ಷೆಯಲ್ಲಿ ಪರೀಕ್ಷಕನಾಗಿದೆ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 ಎಷ್ಟೋ ಜನ ತಮ್ಮ ಲೇಖನ ಭಾಷಣಗಳಲ್ಲಿ ಬಳಸಿದ್ದಾರೆ ಕೆಲವರು ಉಂಡುಂಡೆಯಾಗಿ ಕೆಲವರು ಚೂರುಚೂರಾಗಿ ಇಂತ ಅನುಕರಣೆ ಸ್ವಾಭಾವಿಕವಾದದ್ದು ಅದನ್ನು ನಾನು ಒಂದು ದೋಷವೆನ್ನರಾರೆ ಅದೇ ಕಲಿತುಕೊಳ್ಳುವ ದಾರಿ ಹೀಗೆ ವಾಸುದೇವಯ್ಯನವರು ಕನ್ನಡ ವಚನ ಶೈಲಿಗೂ ಮಾದರಿಯಾಗಿದ್ದಾರೆ ಕನ್ನಡ ಬಾಲಬೋಧೆ ಅವರು ರಚಿಸಿದ ಗ್ರಂಥಗಳಲ್ಲಿ ಅತಿ ಮುಖ್ಯವಾದದ್ದಾಗಿ ಈಚೆಗೆ ಸರಕಾರದ ಆಧರಣೆಯನ್ನು ಕಳೆದುಕೊಂಡಿರುವ ಪುಸ್ತಕ ಕನ್ನಡ ಬಾಲಬೋಧೆ ಈ ಪುಸ್ತಕವನ್ನು ಪಾಠಶಾಲೆಯ ಉಪಯೋಗದಿಂದ ತಪ್ಪಿಸಿದ್ದು ಭಾಷಾ ಮೂಲದಲ್ಲಿ ಕೊಡಲಿ ಇಟ್ಟಂತಾಗಿದೆ ಯಾರ ಮೇಲಿನ ದ್ವೇಷಾಸೂಯಗಳೋ ಇನ್ನಾರ ಮೇಲೋ ಬಿದ್ದು ನಷ್ಟವು ದೇಶದ ಬಾಲ ವಿದ್ಯಾರ್ಥಿಗಳಿಗೂ ಭಾಷೆಗೂ ತಪ್ಪದ್ದಾಗಿದೆ ಬೆಂಗಳೂರು ಸೆಂಟ್ರಲ್ಸ್ ಕಾಲೇಜಿನ ಮೊದಮೊದಲಿನ ಬಿಎ ಪದವೀಧರರಲ್ಲಿ ಶ್ರೀನಿವಾಸ ರಾಯರೆಂಬುವರೊಬ್ಬರಿ ಎಂಬುವರೊಬ್ಬರು ಇವರು ಕೆಲವು ಕಾಲ ಉಪಾಧ್ಯಾಯರಾಗಿದ್ದು ಬಳಿಕ ಬಿಎಲ್ ಪಾಸ್ ಮಾಡಿ ನೆಲ್ಲೂರಿನಲ್ಲಿ ವಕೀಲರಾಗಿದ್ದರು ಮೊದಮೊದಲಿನ ಕನ್ನಡ ಬಾಲಬೋಧೆಯನ್ನು ರಚಿಸಿದವರಲ್ಲಿ ಒಂದು ಭಾಗದ ಲೇಖಕರು ಇ ಶ್ರೀನಿವಾಸರಾಯರು ಇನ್ನೊಂದು ಭಾಗದ ಲೇಖಕರು ವಾಸುದೇವಯ್ಯನವರು ಈ ಬಾಲಬೋಧೆಗಳನ್ನು ಮೂಲಗೆ ತಳ್ಳಿದ್ದಕ್ಕೆ ಯಾರು ಜವಾಬ್ದಾರರೋ ಅವರು ಯಾರಾದರಾಗಲಿ ಅವರು ಅವಶ್ಯವಾದದ್ದನ್ನು ಮಾಡಿದವರಲ್ಲ ಹಿತಕರವಾದದ್ದನ್ನು ಮಾಡಿದವರು ಅಲ್ಲ ಆ ಕಾರಣವಾಗಿ ಮಲ್ಲಿಗೆಯನ್ನು ಆಚೆಗೆ ಅದರ ಜಾಗದಲ್ಲಿ ಲಾಂಟಾನಾ ಹೂವನ್ನು ತಂಡಿತ್ತವರು ಶುದ್ಧ ಭಾಷಾಭಿಮಾನಿಗಳು ವಾಸುದೇವಯ್ಯನವರ ಬಾಲಬೋಧೆಯನ್ನು ಎಸ್ ಜಿ ನರಸಿಂಹಾಚಾರ್ಯರ ಪದ್ಯ ಪದ್ಯಸಾರಗಳನ್ನು ವಿದ್ಯಾ ಇಲಾಖೆಯಲ್ಲಿ ಅವಶ್ಯ ಪಠ್ಯ ಪುಸ್ತಕಗಳಾಗುವಂತೆ ನಾನು ಕೈ ಬೇಡುತ್ತೇನೆ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 ಭಕ್ತಿ ಇತ್ತು ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಗಿದ್ದ ಬಿ ದಾಸಪ್ಪನವರಿಗೂ ನನಗೂ ಗುರು ಶಿಷ್ಯರಂತೆ ಭಾವನೆ ಇತ್ತು ಭಾನುವಾರ ಭಾನುವಾರವೂ ಮಧ್ಯಾಹ್ನ ಎರಡು ಗಂಟೆಗೆ ನಾನು ದಾಸಪ್ಪನವರ ಮನೆಗೆ ಹೋಗಬೇಕು ತಿಂಡಿ ಕಾಫಿ ಆದ ಮೇಲೆ ಶೇಕ್ಸ್ಪಿಯರ್ನಿಂದಲೋ ಗಿಬ್ಬಣ್ಣನ ಕೆಲವು ಭಾಗವನ್ನು ನಾನು ಅವರಿಗೆ ಓದಬೇಕು ಅದು ನಾಲ್ಕು ನಾಲ್ಕೂವರೆ ಗಂಟೆಯವರೆಗೆ ಬಳಿಕ ನಾವಿಬ್ಬರೂ ಅವರ ಗಾಡಿಯಲ್ಲಿ ಮಲ್ಲೇಶ್ವರಕ್ಕೆ ವಾಸುದೇವಯ್ಯನವರ ಮನೆಗೆ ಹೋಗಬೇಕು ಅಲ್ಲಿ ಸಂಜೆ ಆರು ಆರೂವರೆ ಗಂಟೆಯವರೆಗೆ ವಾಸುದೇವಯ್ಯನವರ ಮನೆಯಲ್ಲಿ ಕುರ್ಚಿ ಸೋಫಾ ಮೊದಲಾದ ಪರಿಕರಗಳಿಗೆ ಅಬಾವ ನಾವು ಸಾಮಾನ್ಯವಾಗಿ ಮನೆಯ ಪೂರ್ವ ಪಾಶ್ವದಲ್ಲಿದ್ದ ಕಾಲಿಜಾಗದಲ್ಲಿ ಜಾಗದಲ್ಲಿ ಯಾವುದೋ ಗಿಡಗಳ ನೆರಳಿನಲ್ಲಿ ಬಟ್ಟೆಯೊಗೆಯುವ ಬಂಡೆಗಳ ಮೇಲೆಯೋ ಕಲ್ಲುದ್ದಿಮ್ಮಿಗಳ ಮೇಲೆಯೋ ಕೂಡುತ್ತಿದ್ದೆವು ವಾಸುದೇವಯ್ಯನವರಿಗೆ ಅತ್ಯಂತ ಪ್ರಿಯರಾದ ಚೀಫ್ ಇಂಜಿನಿಯರ್ ಶರಬೋ ಜಯಂಗಾರ್ಯರು ಇರುತ್ತಿದ್ದರು ಎಂಎನ್ ಕೃಷ್ಣರಾಯರು ಆಗಾಗ ನಮ್ಮೊಡನೆ ಸೇರುತ್ತಿದ್ದ ಅಲ್ಲಿ ಹೀಗೆ ಐದಾರು ಮಂದಿ ಮಾತುಕತೆಯಲ್ಲಿ ಕಾಲ ಕಳೆಯುತ್ತಿದ್ದೆವು ವಾಸುದೇವಯ್ಯನವರು ಪ್ರಾಸ್ತಾವಿಕವಾಗಿ ಭಾರತದಿಂದಲೋ ಭಾಗವತದಿಂದಲೋ ಒಂದೆರಡು ಪದ್ಯ ಉದಾಹರಿಸಿ ನಮ್ಮ ಮಾತಿಗೆ ಕಳೆ ವಾಸುದೇವಯ್ಯನವರು ಬಹುಮಾತಿನವರಲ್ಲ ಸಂದರ್ಭಕ್ಕೆ ತಕ್ಕಂತೆ ಮಿತವಾಗಿ ಒಂದೆರಡು ಮಾತು ಮಾತನಾಡುವರು ಪ್ರಸಕ್ತಿ ವಿಷಯದಲ್ಲಿ ಅಡಗಿದ ತತ್ವದ ಮೇಲೆ ಅವರ ಗಮನ ಕಡೆಯ ದಿನಗಳು ವಾಸುದೇವಯ್ಯನವರ ಅವಸಾನ ದಿನಕ್ಕೆ ಸುಮಾರು ಒಂದು ತಿಂಗಳ ಹಿಂದೆ ಅವರ ಮನೆಗೆ ಹೋಗಿದೆ ಅವರು ಮಲಗಿದ್ದ ಮಂಚದ ಮೇಲೆ ತಾವು ಸ್ವಲ್ಪ ಹಿಂದಕ್ಕೆ ಸರಿದು ಅಲ್ಲಿಯವರಿಗೆ ಅಂಟಿಕೊಂಡಂತೆ ಹತ್ತಿರ ಕುಳಿತುಕೊಳ್ಳುವಂತೆ ಹೇಳಿದರು ಅವರಿಗೆ ಸೊಂಬತ್ತರ ಮೇಲಾಗಿತ್ತು ವಯಸ್ಸು ಮೈಯೆಲ್ಲಾ ತಲೆಯಿಂದ ಕರೆಯವರೆಗೂ ಆಗತಾನೆ ತೊಳೆದಂತೆ ಚೊಕಟವಾಗಿತ್ತು ಅವರ ಮೈ ಚಿನ್ನದ ಬಣ್ಣ ಮನಸ್ಸಿಗೆ ಉದ್ರೇಕವಾದಾಗ ಅದು ಅಪ್ಪರಂಜಿ ಬಣ್ಣಕ್ಕೆ ತಿರುಗುವುದು ಕೊಳಕಿನ ಸೂಚನೆ ಮೈ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 ಹಾಸಿಗೆಯ ಮೇಲೆ ಮಲಗಿಕೊಂಡೇ ಸಂಧ್ಯಾ ಹೇಳಿ ಒಂದು ನೂರು ಗಾಯತ್ರಿ ಮಾಡುತ್ತೇನೆ ಕುಳಿತು ಸಂಧ್ಯಾ ಮಾಡಲಾರೆ ಈ ದುರ್ಬಲ ಸಂಧ್ಯಾ ವಂದನೆ ಮುಗಿಯುವ ವೇಳೆಗೆ ಇನ್ನೊಂದು ಕಾಫಿ ಬರುತ್ತದೆ ಈ ಏನು ಅಡಿಗೆ ಎಂದು ವಿಚಾರಿಸುತ್ತೇನೆ ಬಾಯಿ ಚಪರಿಸಿಕೊಂಡು ಊಟದ ಹೊತ್ತಿನವರೆಗೂ ಪಾಕ ಪರಿಟವಣೆಗಳ ಯೋಚನೆ ಅಷ್ಟರಲ್ಲಿ ನಮ್ಮ ಶರಬೋಜಯಂಗಾರ್ಯರೋ ಬೇರೆ ಸ್ನೇಹಿತರೋ ಬರುತ್ತಾರೆ ಹನ್ನೊಂದು ಗಂಟೆಯವರೆಗೆ ಮಾತುಕತೆ ನಡೆಯುತ್ತದೆ ಆಮೇಲೆ ಊಟ ಊಟವಾದ ಮೇಲೆ ಪಕ್ಕದ ಕೊಠಡಿಯಲ್ಲಿರುವ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 ಹಸಿವಾದರೆ ಒಂದು ಬಟ್ಟಲು ಹಾಲು ಆಗದಿದರೆ ಒಂದು ಲೋಟ ನೀರು ಮತ್ತೆ ಕಣ್ಣು ಮುಚ್ಚುವುದು ನಿದ್ರೆ ಬಂದಷ್ಟು ಬರಲಿ ಬಾರದಿದ್ದಾಗ ನಾನು ತಿಂದಿರುವ ತಿಂಡಿಗಳನ್ನು ಕುರಿತು ಧ್ಯಾನ ಮಾಡಿ ಬಾಯಿ ಚಪ್ಪರಿಸುವುದು ಮಾರನೆಯ ದಿನ ತಿಂಡಿ ತೀರ್ಥಗಳನ್ನು ಕುರಿತು ಚಿಂತಿಸಿ ಸಂತೋಷ ಪಡುವುದು ಬೇಸರವಾದರೆ ಇದ್ದೇ ಇದೆ ರಾಮಕೃಷ್ಣ ಗೋವಿಂದ ಹೀಗೆ ಕಳೆಯುತ್ತಿದೆ ಸ್ವಾಮಿ ಕಾಲ ಅವರು ನಗುತ್ತಿದ್ದರೂ ಕೇಳಿದವರಿಗೂ ನಗು ವಾಸುದೇವಯ್ಯನವರ ಜ್ಞಾಪಕ ಶಕ್ತಿ ಕಡೆಯವರೆಗೂ ಕುಗ್ಗದೆ ಮಂಕು ಕರಿ ಕವಿಯದೇ ಇತ್ತು ನಾನು ಹೊರಡಲು ಅಪ್ಪಣೆ ಬೇಡಿ ಎದ್ದೆ ಅವರು ಹೊರಡಬೇಕೆ ಎಂದರು ನಾನು ಒಂದು ವಾರ ಬಿಟ್ಟು ಮತ್ತೆ ಬರುವುದಾಗಿ ಹೇಳಿ ಹೊರಟೆ ಹದಿನೈದು ಇಪ್ಪತ್ತು ದಿನಗಳಾದ ಮೇಲೆ ಅವರ ಮೊಮ್ಮಗ ನನ್ನ ಮನೆಗೆ ಬಂದು ನೀವು ತಾತನಿಗೆ ಹೇಳಿದ್ದರಂತೆ ಮತ್ತೆ ಬರುತ್ತೇನೆಂದು ಹದಿನೈದು ದಿವಸವಾಯಿತು ಎಂದು ಅವರು ಜ್ಞಾಪಕ ಮಾಡಿಕೊಂಡರು ನಿಮಗೆ ತಿಳಿಸಬೇಕೆಂದು ಹೇಳಿದರು ಈ ಮಾತು ನನ್ನನ್ನು ಎಚ್ಚರಿಸಿತು ನಾನು ಆ ದಿನವೇ ಮಧ್ಯಾಹ್ನ ಮಧ್ಯಾಹ್ನದ ಮೇಲೆ ಅವರ ಮನೆ ಅವರಲ್ಲಿಗೆ ಹೋದೆ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 ವಾಸುದೇವಯ್ಯನವರು ತನಗೆ ಹೇಳಿದ ಸಂಗತಿಗಳಲ್ಲಿ ಇನ್ನೊಂದು ಸಂಗತಿ ಅವರನ್ನು ಬಾಲ್ಯದಲ್ಲಿ ಬೆಳೆಸಿದವರು ಅವರ ಅತ್ತಿಗೆಯಂತೆ ತಮ್ಮ ತಾಯಿ ತಿರು ಹೋಗಿದ್ದರಿಂದ ಆ ಈ ಅತ್ತಿಗೆಯೇ ತಾಯಿಯಾಗಿದ್ದರು ಈಕೆ ಮುದುಕಿ ತನಗೆ ಅವಸಾನ ಸಮೀಪಿಸಿದಾಗ ಆಕೆ ವಾಸುದೇವಯ್ಯನವರನ್ನು ಬಳಿಗೆ ಕರೆದು ಕೇಳಿದರು ಅಪ್ಪ ನನಗೆ ಒಂದು ಉಪಕಾರ ಮಾಡುತ್ತೀಯಾ ವಾಸುದೇವಯ್ಯನವರು ಅಮ್ಮ ನನ್ನ ಬದುಕೆಲ್ಲ ನಿನ್ನದು ನಾನು ಏನು ಮಾಡಿದರೆ ನೀನು ತೋರಿಸುವ ಅಭಿಮಾನ ವಾತ್ಸಲ್ಯಗಳ ಋಣಿ ತೀರಿತು ನೀನು ಏನು ಹೇಳಿದರೆ ಅದನ್ನು ಮಾಡಲು ನಾವೆಲ್ಲ ಸಿದ್ಧರಾಗಿದ್ದೇವೆ ವಾಸುದೇವ ಏನವರಿಗೂ ಅಲ್ಲಿದ್ದ ಇತರರಿಗೂ ಕಣ್ಣುಗಳಲ್ಲಿ ನೀರು ತುಂಬಿತು ಆಕೆ ಅಷ್ಟು ಯಾತನೆ ಆಕೆ ಹೇಳಿದರು ಅಪ್ಪ ನಾಳೆ ಗೋಕುಲಾಷ್ಟಮಿ ನಾನಾದರೂ ಹೇಳಲಾರೆ ಸ್ನಾನವಿಲ್ಲ ಪೂಜೆ ಇಲ್ಲ ಹೀಗೆ ಬಿದ್ದಿದ್ದೇನೆ ನಾಳೆ ನನ್ನ ಹೊಟ್ಟೆಯಲ್ಲಿ ಸಂಕಟ ಇನ್ನೂ ಹೆಚ್ಚಬಹುದು ನೀವು ಯಾರು ಅದಕ್ಕೋಸ್ಕರ ಕಣಿಕರ ಪಟ್ಟು ನನಗೆ ಹಾಲನ್ನೋ ಹಣ್ಣನ್ನೋ ಬಾಯಿಗೆ ಹಾಕಬಾರದು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 ಸಮ ದುಃಖ ಸುಖ ಕ್ಷಮಿ ಇತ್ಯಾದಿ ಶ್ಲೋಕಗಳು ವಾಸುದೇವಯ್ಯನವರಿಗೆ ಅನ್ವಯಿಸುವಂತೆ ಅನ್ವಾ ಅರ್ಹರಾದ ಮಹಾಪುರುಷರು ಲೋಕದಲ್ಲಿ ಬೇರೆ ಯಾರಿದ್ದಾರೋ ನಾನರಿಯೆ. ವಾಸುದೇವಯ್ಯನವರಿಗೆ ಪರಮಪ್ರಿಯವಾಗಿದ್ದ ಗ್ರಂಥ ಕುಮಾರವ್ಯಾಸ ಭಾರತ ಅದರ ಒಂದು ಪದ್ಯ ವಾಸುದೇವಯ್ಯನವರನ್ನೇ ಕುರಿತ ಕುರಿತದೆಂದೆನಿಸುತ್ತದೆ ಬೈಯರಾರನನು ಬೈಯರಾರನು ರಾರನು ಬಯ್ಯೆ ಕೇಳುವರು ಅಯ್ಯ ಕೋಳಿರೆಂದೆನ ಪ್ರಿಯ ಲೀವರು ಪ್ರಿಯವಚನವ ನುಡಿವರಾರೋ ದೊಡೆಯು ಮನ್ನಿಸುತ ಮೈಯ್ಯ ಮರೆವರು ಆತ್ಮಚಿಂತೆಯ ಲೋಯಯ್ಯನೇ ಮುಚ್ಚುತ ಮುಚ್ಚುತ್ತ ಲಯ್ಯನೆಪರು ಜಗಕ್ಕೆ ಇದು ಸಾಧುಗಳ ಗುಣವೆಂದ